ನಮಸ್ಕಾರ ನಾನು ಹಂದಲ್ಗೆರೆ ಗಿರೀಶ್ ಮಾಯೆಯ ಅಂಕುಶ ಅನ್ನುವ ನನ್ನ ಒಂದು ಕವಿತೆಯನ್ನು ಓದ್ತಾ ಇದ್ದೀನಿ ಇದೊಂದು ಸಾಧು ಪ್ರಾಣಿ ತೋಳ್ಬಲ ಕಮ್ಮಿ ಸರಪಳಿಯ ಹಂಗಿಲ್ಲ ಮಾಯೆಯ ಅಂಕುಷ ಸಾಕು ಅರಿಶಿನ ದಾರ ಬಿಗಿದರೂ ಸಾಕು ಅಜೀವ ಪರ್ಯಂತ ಸೇವೆಗೆ ಸಿದ್ಧ ಹಗಲಿಗೆ ಮನೆವಾರ್ತೆ ನೋಡಿಕೊಳ್ಳುತ್ತದೆ ಈರುಳಿಗೆ ಚಳಿ ಕಾಯಿಸುವ ಕುಲುಮೆ ಹೊಗಳಿಕೆಗೆ ತೋಳಲ್ಲಿ ಕರಗುವ ಬೆಣ್ಣೆ ಕನಸುಗಳ ಹೊರುತ್ತದೆ ಹೆರುತ್ತದೆ ಕೋಪ ತಾಪಗಳಿಗೆ ಮಂಡಿಯೊಳಗೆ ಅತ್ತು ಅಗುರಾಗಿ ಬಿಡುತ್ತದೆ ಹೆಚ್ಚೆಂದರೆ ನಾಲ್ಕು ಮಾತು ನೀವು ಬುರ್ಕಾವನ್ನೇ ಒದಿಸಿ ಬಿಕನಿಯನ್ನೇ ತೊಡಿಸಿ ಹೇಳಿದಂತೆ ಕೇಳುತ್ತದೆ ಬಾಳುತ್ತದೆ ಏಕೆಂದರೆ ಹೆಣ್ಣು ಅತಿ ಹೆಚ್ಚು ಪಳಗಿಸಲ್ಪಟ್ಟ ಪ್ರಾಣಿ ಹೆಣ್ಣು ಜಗತ್ತಿನ ಅತಿ ಹೆಚ್ಚು ಅಳಗಿಸಲ್ಪಟ್ಟ ಪ್ರಾಣಿ ನಮಸ್ಕಾರ